ಪರಮದಯಾಮಯನು ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ ಸರ್ವ ಪ್ರಶಂಸೆಗಳು ಅಲ್ಲಾಹನಿಗೆ ಮೀಸಲು ಅವನು ಭೂಮಿ ಆಕಾಶಗಳ ಸೃಷ್ಟಿಕರ್ತನು ಎರಡೆರಡು ಮೂರು ಮೂರು ಹಾಗೂ ನಾಲ್ಕು ನಾಲ್ಕು ರೆಕ್ಕೆಗಳಿರುವ ದೇವಚರರನ್ನು ದೂತರನ್ನಾಗಿ ನೇಮಿಸುವವನು ಅವನು ತನ್ನ ಸೃಷ್ಟಿಯ ರಚನೆಯಲ್ಲಿ ತಾನಿಚ್ಛಿಸುವಂತೆ ವೃದ್ಧಿಯನ್ನು ಮಾಡುತ್ತಾನೆ ನಿಶ್ಚಯವಾಗಿಯೂ ಅಲ್ಲಾಹನು ಪ್ರತಿಯೊಂದು ಕಾರ್ಯಕ್ಕೂ ಸಾಮರ್ಥ್ಯವುಳ್ಳವನು ಅಲ್ಲಾಹನು ಜನರಿಗಾಗಿ ಯಾವ ಕೃಪಾದ್ವಾರವನ್ನು ತೆರೆದರೂ ಅವನನ್ನು ಯಾರು ತಡೆಯುವವನಿಲ್ಲ ಅವನು ಯಾವುದನ್ನು ಮುಚ್ಚಿಬಿಟ್ಟನೋ ಅವನ ಹೊರತು ಇನ್ನಾರೂ ಅದನ್ನು ತೆರೆಯುವವನಿಲ್ಲ ಅವನು ಅತ್ಯಂತ ಪ್ರಬಲನೂ ಯುಕ್ತಿಪೂರ್ಣನೂ ಆಗಿರುತ್ತಾನೆ ಜನರೇ ನಿಮ್ಮ ಮೇಲಿರುವ ಅಲ್ಲಾಹನ ಅನುಗ್ರಹಗಳನ್ನು ಸ್ಮರಿಸಿರಿ ಅಲ್ಲಾಹನ ಹೊರತು ಆಕಾಶ ಮತ್ತು ಭೂಮಿಯಿಂದ ನಿಮಗೆ ಆಹಾರ ನೀಡುವಂತಹ ಸೃಷ್ಟಿಕರ್ತನಾರಾದರೂ ಇರುವನೆ ಅವನ ಹೊರತು ಇನ್ನಾವ ಆರಾಧ್ಯನೂ ಇಲ್ಲ ನೀವು ಮೋಸ ಹೋಗುತ್ತಿರುವುದಾದರೂ ಎಲ್ಲಿಂದ ಈಗ ಪೈಗಂಬರರೆ ಇವರು ನಿಮ್ಮನ್ನು ಸುಳ್ಳಾಗಿಸುತ್ತಿದ್ದರೆ ಇದೇನು ಹೊಸತಲ್ಲ ನಿಮಗಿಂತ ಮುಂಚೆಯೂ ಅನೇಕ ಸಂದೇಶವಾಹಕರು ಸುಳ್ಳಾಗಿಸಲ್ಪಟ್ಟಿದ್ದಾರೆ ಸಕಲ ವ್ಯವಹಾರಗಳು ಅಂತಿಮವಾಗಿ ಅಲ್ಲಾಹನ ಕಡೆಗೆ ಮರಳಲಿವೆ ಜನರೇ ಅಲ್ಲಾಹನ ವಾಗ್ದಾನವು ನಿಶ್ಚಯವಾಗಿಯೂ ಪರಮ ಸತ್ಯವಾಗಿದೆ ಆದುದರಿಂದ ಲೌಕಿಕ ಜೀವನವು ನಿಮ್ಮನ್ನು ವಂಚಿಸದಿರಲಿ ಮತ್ತು ಆ ಮಹಾ ವಂಚಕನು ಅಲ್ಲಾಹನ ವಿಷಯದಲ್ಲಿ ನಿಮ್ಮನ್ನು ವಂಚಿಸದಿರಲಿ ವಾಸ್ತವದಲ್ಲಿ ಶೈತಾನನೂ ನಿಮ್ಮ ಶತ್ರುವಾಗಿದ್ದಾನೆ ಆದುದರಿಂದ ನೀವೂ ಅವನನ್ನು ನಿಮ್ಮ ಶತ್ರುವೆಂದೇ ತಿಳಿಯಿರಿ ಅವನು ತನ್ನ ಅನುಯಾಯಿಗಳನ್ನು ಅವರು ನರಕವಾಸಿಗಳಲ್ಲಾಗಲೆಂದೇ ತನ್ನ ಮಾರ್ಗದ ಕಡೆಗೆ ಕರೆಯುತ್ತಿದ್ದಾನೆ ಯಾರು ಸತ್ಯವನ್ನು ನಿಷೇಧಿಸುವರೋ ಅವರಿಗೆ ಘೋರ ಯಾತನೆ ಕಾದಿದೆ ಸತ್ಯವಿಶ್ವಾಸವನ್ನು ಸ್ವೀಕರಿಸಿ ಸತ್ಕರ್ಮವೆಸಗುವವರಿಗಾಗಿ ಕ್ಷಮೆಯು ಮಹಾಸತ್ಪಲವು ಇದೆ ಯಾರ ಪಾಲಿಗೆ ಅವನ ದುಷ್ಕರ್ಮವು ಮನೋಹರಗೊಳಿಸಲ್ಪಟ್ಟು ಅವನು ಅದನ್ನು ಉತ್ತಮವಾದುದೆಂದು ಗ್ರಹಿಸುತ್ತಾನೋ ಅವನ ಪಥಭ್ರಷ್ಟತೆಗೆ ಮಿತಿ ಇದೆಯೇ ವಾಸ್ತವದಲ್ಲಿ ಅಲ್ಲಾಹು ತಾನಿಚ್ಚಿಸಿದವರನ್ನು ಪಥಭ್ರಷ್ಟಗೊಳಿಸಿ ಬಿಡುತ್ತಾನೆ ಮತ್ತು ತಾನಿಚ್ಚಿಸಿದವರಿಗೆ ಸನ್ಮಾರ್ಗ ತೋರಿಸುತ್ತಾನೆ ಆದುದರಿಂದ ಪೈಗಂಬರರೆ ನಿಮ್ಮ ಜೀವನವು ಇವರಿಗಾಗಿ ಖೇದ ಹಾಗೂ ಕಳವಳಗಳಲ್ಲಿ ಕೊರಗದಿರಲಿ ನಿಶ್ಚಯವಾಗಿಯೂ ಇವರು ಮಾಡುತ್ತಿರುವುದನ್ನು ಅಲ್ಲಾಹನು ಚೆನ್ನಾಗಿ ಅರಿಯುತ್ತಾನೆ ಅಲ್ಲಾಹನೇ ಮಾರುತಗಳನ್ನು ಕಳುಹಿಸುತ್ತಾನೆ ಅನಂತರ ಅವುಗಳು ಮೋಡವನ್ನೆಬ್ಬಿಸುತ್ತವೆ ತರುವಾಯ ನಾವು ಅದನ್ನು ಒಂದು ಬಂಜರು ಪ್ರದೇಶದ ಕಡೆಗೆ ಒಯ್ಯುತ್ತೇವೆ ಮತ್ತು ಅದರ ಮೂಲಕ ಸತ್ತು ಅದೇ ಭೂಮಿಯನ್ನು ಜೀವಂತಗೊಳಿಸುತ್ತೇವೆ ಸತ್ತವರ ಪುನರುಜ್ಜೀವನವು ಹೀಗೆಯೇ ಆಗುವುದು ಗೌರವವನ್ನು ಇಚ್ಛಿಸುವವನು ಗೌರವವು ಸರ್ವಸಂಪೂರ್ಣವಾಗಿ ಅಲ್ಲಾಹನದೆಂಬುದನ್ನು ತಿಳಿದಿರಬೇಕು ಅವನಲ್ಲಿಗೆ ಮೇಲೇರುವಂತಹ ವಸ್ತು ಪರಿಶುದ್ಧ ವಚನ ಮಾತ್ರ ಸತ್ಕರ್ಮವು ಅದನ್ನು ಮೇಲಕ್ಕೇರಿಸುತ್ತದೆ ಇನ್ನು ದುಷ್ಟ ಕುತಂತ್ರಗಳನ್ನೆಸಗುವವರ ವಿಷಯ ಅವರಿಗಾಗಿ ಕಠಿಣ ಯಾತನೆಯಿದೆ ಅವರ ಕುತಂತ್ರವು ಸ್ವತಃ ನಾಶವಾಗಲಿದೆ ಅಲ್ಲಾಹನು ನಿಮ್ಮನ್ನು ಮಣ್ಣಿನಿಂದ ಸೃಷ್ಟಿಸಿದನು ತರುವಾಯ ವೀರ್ಯದಿಂದ ಅನಂತರ ನಿಮ್ಮನ್ನು ಗಂಡು ಹೆಣ್ಣೆಂಬ ಜೊತಿಗಳಾಗಿ ಮಾಡಿದನು ಅಲ್ಲಾಹನಿಗೆ ಅರಿವಿಲ್ಲದೆ ಯಾವ ಸ್ತ್ರೀಯೂ ಗರ್ಭವತಿಯಾಗುವುದೂ ಇಲ್ಲ ಪ್ರಸವಿಸುವುದೂ ಇಲ್ಲ ಯಾವುದೇ ವೃದ್ಧನೂ ದೀರ್ಘಾಯುಸ್ಸನ್ನು ಪಡೆಯುವುದಾಗಲಿ ಯಾರದಾದರೂ ಆಯುಷ್ಯದಲ್ಲಿ ತುಸು ಕಡಿತವಾಗುವುದಾಗಲಿ ಇವೆಲ್ಲವೂ ಒಂದು ಗ್ರಂಥದಲ್ಲಿ ಲಿಖಿತವಾಗಿರದೆ ಸಂಭವಿಸುವುದಿಲ್ಲ ಇದು ಅಲ್ಲಾಹನಿಗೆ ಅತಿ ಸುಲಭವಾದ ಕೆಲಸ ನೀರಿನ ಎರಡು ಸಂಗ್ರಹಗಳು ಸಮವಾಗಿಲ್ಲ ಒಂದು ಸಿಹಿಯಾಗಿದ್ದು ಬಾಯಾರಿಕೆಯನ್ನು ನೀಗಿಸುವಂತಹದ್ದು ಕುಡಿಯಲು ರುಚಿಕರವು ಆಗಿದೆ ಇನ್ನೊಂದು ಗಂಟಲು ಸುಲಿದು ಹೋಗುವಷ್ಟು ಉಪ್ಪಾಗಿದೆ ಆದರೆ ನೀವು ಇವೆರಡರಿಂದಲೂ ತಾಜಾ ಮಾಂಸವನ್ನು ಪಡೆಯುತ್ತೀರಿ ಧರಿಸಲು ಅಲಂಕಾರ ಸಾಧನಗಳನ್ನು ಹೊರತೆಗೆಯುತ್ತೀರಿ ಮತ್ತು ಅದೇ ನೀರಿನಲ್ಲಿ ನಾವೆಗಳು ಅದರ ಎದೆಯನ್ನು ಸೀಳುತ್ತಾ ಸಾಗುತ್ತಿರುವುದನ್ನು ನೀವು ನೋಡುತ್ತೀರಿ ಇವೆಲ್ಲ ನೀವು ಅಲ್ಲಾಹನ ಅನುಗ್ರಹವನ್ನು ಅರಸಲಿಕ್ಕಾಗಿಯೂ ಅವನಿಗೆ ಕೃತಜ್ಞರಾಗಲಿಕ್ಕಾಗಿಯೂ ಆಗಿದೆ ಅವನು ಹಗಲಿನೊಳಗೆ ರಾತ್ರಿಯನ್ನು ರಾತ್ರಿಯೊಳಗೆ ಹಗಲನ್ನು ಪೋಣಿಸುತ್ತಾ ತರುತ್ತಾನೆ ಸೂರ್ಯ ಚಂದ್ರರನ್ನು ಅವನು ನಿಯಂತ್ರಿಸಿಟ್ಟಿದ್ದಾನೆ ಇದೆಲ್ಲವೂ ಒಂದು ನಿಶ್ಚಿತ ಸಮಯದವರೆಗೆ ನಡೆಯುತ್ತ ಸಾಗುತ್ತಿದೆ ಇವೆಲ್ಲವನ್ನು ಮಾಡುತ್ತಿರುವ ಅಲ್ಲಾಹನೇ ನಿಮ್ಮ ಪ್ರಭು ಸಾರ್ವಭೌಮತೆ ಅವನದೇ ಆಗಿರುತ್ತದೆ ಅವನನ್ನು ಬಿಟ್ಟು ನೀವು ಇತರ ಯಾರನ್ನೆಲ್ಲ ಪ್ರಾರ್ಥಿಸುತ್ತೀರೋ ಅವರು ಒಂದು ಹುಲು ಕಡ್ಡಿಯ ಒಡೆಯರೂ ಅಲ್ಲ ನೀವು ಅವರನ್ನು ಪ್ರಾರ್ಥಿಸಿದರೆ ಅವರು ನಿಮ್ಮ ಪ್ರಾರ್ಥನೆಗಳನ್ನು ಕೇಳಲಾರರು ಮತ್ತು ಕೇಳಿದರೂ ಅವುಗಳ ಉತ್ತರವನ್ನು ನಿಮಗೆ ಕೊಡಲಾರರು ಪುನರುತ್ಥಾನ ದಿನ ಅವರು ನೀವೆಸಗಿದ ದೇವ ಸಹಭಾಗಿತ್ವವನ್ನು ನಿರಾಕರಿಸಿಬಿಡುವರು ವಸ್ತುಸ್ಥಿತಿಯ ಇಂತಹ ಸರಿಯಾದ ವಿವರವನ್ನು ನಿಮಗೆ ಓರ್ವ ವಿವರಪೂರ್ಣನಲ್ಲದೆ ಇನ್ನಾರೂ ಕೊಡಲಾರನು ಜನರೇ ನೀವೇ ಅಲ್ಲಾಹನ ಅವಲಂಬಿತರಾಗಿದ್ದೀರಿ ಮತ್ತು ಅಲ್ಲಾಹು ನಿರಪೇಕ್ಷನು ಸ್ವಯಂ ಸ್ವಯಂಸ್ತುತ್ಯನೂ ಆಗಿರುತ್ತಾನೆ ಅವನಿಚ್ಛಿಸಿದರೆ ನಿಮ್ಮನ್ನು ಸರಿಸಿ ಯಾವುದಾದರೊಂದು ಹೊಸ ಸೃಷ್ಟಿಯನ್ನು ನಿಮ್ಮ ಸ್ಥಾನಕ್ಕೆ ತರಬಲ್ಲನು ಹೀಗೆ ಮಾಡುವುದು ಅಲ್ಲಾಹನಿಗೆ ಏನೂ ಕಷ್ಟ ಸಾಧ್ಯವಲ್ಲ ಯಾವ ಹೊರೆ ಹೊರುವವನೂ ಇನ್ನೊಬ್ಬನ ಹೊರೆಯನ್ನು ಹೊರಲಾರನು ಹೊರೆ ಹೊತ್ತ ವ್ಯಕ್ತಿಯೂ ತನ್ನ ಹೊರೆಯನ್ನು ಹೊರಲು ಕೂಗುವಾಗ ಅವನ ನಿಕಟ ಬಂಧುವೇ ಆಗಿದ್ದರೂ ಅವನ ಹೊರೆಯ ಅಲ್ಪಾಂಶವನ್ನು ಕೂಡ ಹಂಚಿಕೊಳ್ಳಲು ಬರಲಾರನು ಪೈಗಂಬರರೆ ಪರೋಕ್ಷವಾಗಿ ತಮ್ಮ ಪ್ರಭುವನ್ನು ಭಯಪಡುವವರಿಗೆ ಮತ್ತು ನಮಾಜು ಸಂಸ್ಥಾಪಿಸುವವರಿಗೆ ಮಾತ್ರ ನೀವು ಎಚ್ಚರಿಕೆ ಕೊಡಬಲ್ಲಿರಿ ಆತ್ಮ ಸಂಸ್ಕರಣೆ ಮಾಡಿಕೊಳ್ಳುವವನು ತನ್ನ ಹಿತಕ್ಕಾಗಿಯೇ ಮಾಡಿಕೊಳ್ಳುತ್ತಾನೆ ಎಲ್ಲರಿಗೂ ಅಲ್ಲಾಹನ ಕಡೆಗೇ ಮರಳಲಿಕ್ಕಿದೆ ಕುರುಡನು ಕಣ್ಣುಳ್ಳವನು ಸಮಾನರಲ್ಲ ಅಂಧಕಾರಗಳು ಪ್ರಕಾಶವೂ ಸಮಾನವಲ್ಲ ತಂಪಾದ ನೆರಳು ಬಿಸಿಲ ತಾಪವೂ ಸರಿಸಮಾನವಲ್ಲ ಜೀವಂತರೂ ಮೃತರೂ ಸಮಾನರಲ್ಲ ಅಲ್ಲಾಹು ತಾನಿಚ್ಚಿಸಿದವರಿಗೆ ಕೇಳಿಸುತ್ತಾನೆ ಆದರೆ ಪೈಗಂಬರರೆ ಸಮಾಧಿಗಳಲ್ಲಿ ದಫನರಾಗಿರುವವರಿಗೆ ನೀವು ಕೇಳಿಸಲಾರಿರಿ ನೀವು ಕೇವಲ ಓರ್ವ ಎಚ್ಚರಿಕೆ ಕೊಡುವವರಾಗಿರುತ್ತೀರಿ ನಾವು ನಿಮ್ಮನ್ನು ಸುವಾರ್ತೆ ಮತ್ತು ಎಚ್ಚರಿಕೆ ನೀಡುವವರಾಗಿ ಸತ್ಯಸಹಿತ ಕಳುಹಿಸಿರುತ್ತೇವೆ ಎಚ್ಚರಿಕೆ ಕೊಡುವವರಾರು ಬಂದಿರದಂತಹ ಸಮುದಾಯವೊಂದು ಗತಿಸಿ ಹೋಗಿಲ್ಲ ಇದೀಗ ಇವರು ನಿಮ್ಮನ್ನು ಸುಳ್ಳಾಗಿಸುತ್ತಾರಾದರೆ ಇವರಿಗಿಂತ ಮುಂಚೆ ಗತಿಸಿದವರು ಸುಳ್ಳಾಗಿಸಿದ್ದರು ಅವರ ಸಂದೇಶವಾಹಕರು ಅವರ ಬಳಿ ಸುಸ್ಪಷ್ಟ ಆಧಾರಗಳನ್ನು ಕಿರು ಗ್ರಂಥಗಳನ್ನು ಮತ್ತು ಸ್ಪಷ್ಟ ಮಾರ್ಗದರ್ಶನಗಳನ್ನೀಯ್ಯುವ ಗ್ರಂಥವನ್ನು ತಂದಿದ್ದರು ಅನಂತರ ನಿರಾಕರಿಸಿದವರನ್ನು ನಾನು ಹಿಡಿದು ಬಿಟ್ಟೆನು. ನನ್ನ ಶಿಕ್ಷೆ ಎಷ್ಟು ಕಠಿಣವಾಗಿತ್ತೆಂದು ನೋಡಿಕೊಳ್ಳಿರಿ ಅಲ್ಲಾಹನು ಆಕಾಶದಿಂದ ನೀರನ್ನು ಸುರಿಸುವುದನ್ನು ಆ ಬಳಿಕ ನಾವು ನಾನಾ ಬಣ್ಣಗಳಿರುವ ತರತರದ ಫಲಗಳನ್ನು ಹೊರತರುವುದನ್ನು ನೀವು ನೋಡುವುದಿಲ್ಲವೆ ಪರ್ವತಗಳಲ್ಲೂ ಬಿಳಿ ಕೆಂಪು ಕಡುಕಪ್ಪು ಹಾಗೂ ವಿವಿಧ ಬಣ್ಣಗಳ ಬರೆಗಳಿರುತ್ತವೆ ಮತ್ತು ಇದೇ ರೀತಿಯಲ್ಲಿ ಮನುಷ್ಯರ ಪ್ರಾಣಿಗಳ ಮತ್ತು ಜಾನುವಾರುಗಳ ಬಣ್ಣಗಳು ವಿಭಿನ್ನವಾಗಿವೆ ವಾಸ್ತವದಲ್ಲಿ ಅಲ್ಲಾಹನ ದಾಸರಲ್ಲಿ ಜ್ಞಾನವುಳ್ಳವರು ಮಾತ್ರ ಅವನನ್ನು ಭಯಪಡುತ್ತಾರೆ ನಿಶ್ಚಯವಾಗಿಯೂ ಅಲ್ಲಾಹನು ಪ್ರಬಲನೂ ಕ್ಷಮಾಶೀಲನೂ ಆಗಿರುತ್ತಾನೆ ಅಲ್ಲಾಹನ ಗ್ರಂಥವನ್ನು ಪಠಿಸುವವರು ನಮಾಜನ್ನು ಸಂಸ್ಥಾಪಿಸುವವರು ನಾವು ಅವರಿಗೆ ಕೊಟ್ಟಿರುವ ಜೀವನಾಧಾರದಿಂದ ರಹಸ್ಯವಾಗಿಯೂ ಬಹಿರಂಗವಾಗಿಯೂ ಖರ್ಚು ಮಾಡುವವರು ನಿಶ್ಚಯವಾಗಿಯೂ ನಷ್ಟವುಂಟಾಗದಂತಹ ಒಂದು ವ್ಯಾಪಾರವನ್ನು ನಿರೀಕ್ಷಿಸುವವರಾಗಿದ್ದಾರೆ ಅಲ್ಲಾಹು ಅವರ ಸರ್ವ ಸಂಪೂರ್ಣವಾಗಿ ಅವರಿಗೆ ಕೊಡಲೆಂದು ಮತ್ತು ಅವನ ಅನುಗ್ರಹದಿಂದ ಅವರಿಗೆ ಇನ್ನಷ್ಟು ದಯಪಾಲಿಸಲೆಂದು ಅವರು ಈ ವ್ಯಾಪಾರದಲ್ಲಿ ತಮ್ಮ ಸರ್ವಸ್ವವನ್ನು ತೊಡಗಿಸಿದ್ದಾರೆ ನಿಶ್ಚಯವಾಗಿಯೂ ಅಲ್ಲಾಹು ಮಹಾ ಕ್ಷಮಾಶೀಲನು ಗುಣಗ್ರಾಹಿಯೂ ಆಗಿರುತ್ತಾನೆ ನಾವು ನಿಮ್ಮ ಕಡೆಗೆ ದಿವ್ಯವಾಣಿಯ ಮೂಲಕ ಕಳುಹಿಸಿದ ಗ್ರಂಥವೇ ಸತ್ಯವಾಗಿದ್ದು ಈ ಮುಂಚೆ ಬಂದಿದ್ದ ಗ್ರಂಥಗಳನ್ನು ದೃಢೀಕರಿಸಲು ಬಂದಿದೆ ನಿಶ್ಚಯವಾಗಿಯೂ ಅಲ್ಲಾಹು ತನ್ನ ದಾಸರ ಬಗೆಗೆ ವಿವರಪೂರ್ಣನೂ ಪ್ರತಿಯೊಂದರ ಮೇಲೆ ನಿಗಾ ಇರಿಸುವವನೂ ಆಗಿರುತ್ತಾನೆ ಅನಂತರ ನಾವು ನಮ್ಮ ದಾಸರಲ್ಲಿ ಆಯ್ದುಕೊಂಡವರನ್ನು ಈ ಗ್ರಂಥದ ಉತ್ತರಾಧಿಕಾರಿಗಳಾಗಿ ಇದೀಗ ಅವರಲ್ಲಿ ತನ್ನ ಮೇಲೆ ತಾನೇ ಅಕ್ರಮವೆಸಗಿಕೊಳ್ಳುವವನೂ ಇದ್ದಾನೆ ಮಧ್ಯಮ ಇದ್ದಾನೆ ಅಲ್ಲಾಹನ ಅಪ್ಪಣೆಯಂತೆ ಪುಣ್ಯ ಕಾರ್ಯಗಳಲ್ಲಿ ಮುಂದಾಗುವವನೂ ಇದ್ದಾನೆ ಮಹಾ ಅನುಗ್ರಹವು ಇದುವೇ ಆಗಿದೆ ಇವರು ಶಾಶ್ವತವಾದ ಸ್ವರ್ಗೋದ್ಯಾನಗಳಲ್ಲಿ ಪ್ರವೇಶಿಸುವವರು ಅಲ್ಲಿ ಇವರನ್ನು ಬಂಗಾರದ ಕಂಕಣಗಳಿಂದಲೂ ಮುತ್ತುಗಳಿಂದಲೂ ಅಲಂಕರಿಸಲಾಗುವುದು ಅಲ್ಲಿ ಅವರ ಉಡುಪು ರೇಷ್ಮೆಯದ್ದಾಗಿರುವುದು ಮತ್ತು ಅವರು ನಮ್ಮಿಂದ ದುಃಖವನ್ನು ದೂರೀಕರಿಸಿದ ಅಲ್ಲಾಹನಿಗೆ ಕೃತಜ್ಞತೆಗಳು ಖಂಡಿತವಾಗಿಯೂ ನಮ್ಮ ಪ್ರಭು ಮಹಾಕ್ಷಮಾದಾನಿಯೋ ಗುಣಗ್ರಾಹಿಯೂ ಆಗಿರುತ್ತಾನೆ ಅವನು ತನ್ನ ಅನುಗ್ರಹದಿಂದ ನಮ್ಮನ್ನು ಶಾಶ್ವತ ತಂದಿರಿಸಿದನು ಇನ್ನು ಇಲ್ಲಿ ನಮಗೆ ಯಾವುದೇ ಸಂಕಷ್ಟವೂ ಇಲ್ಲ ಆಯಾಸವೂ ಉಂಟಾಗುವುದಿಲ್ಲ ಎನ್ನುವರು ಸತ್ಯ ನಿಷೇಧಿಗಳಿಗಾಗಿ ನರಕಾಗ್ನಿ ಇದೆ ಅವರಿಗೆ ಮರಣ ಕೊಟ್ಟು ಅವರನ್ನು ಮುಗಿಸಿಬಿಡಲಾಗುವುದೂ ಮತ್ತು ಅವರ ನರಕಯಾತನೆಯಲ್ಲಿ ಕಡಿತ ಮಾಡಲಾಗುವುದೂ ನಾವು ಪ್ರತಿಯೊಬ್ಬ ಸತ್ಯನಿಷೇಧಿಗೂ ಇದೇ ರೀತಿ ಪ್ರತಿಫಲ ಕೊಡುತ್ತೇವೆ ಅಲ್ಲಿ ಅವರು ಚೀರಾಡುತ್ತಾ ನಮ್ಮ ಪ್ರಭು ನಾವು ಹಿಂದೆ ಮಾಡುತ್ತಿದ್ದಂತಹ ಕರ್ಮಗಳಿಗಿಂತ ಭಿನ್ನವಾದ ಸತ್ಕರ್ಮವನ್ನು ಮಾಡಲಿಕ್ಕಾಗಿ ನಮ್ಮನ್ನು ಇಲ್ಲಿಂದ ಹೊರ ತೆಗೆದು ಬಿಡು ಎನ್ನುವರು ಆಗ ಅವರಿಗೆ ಉಪದೇಶ ಪಡೆಯುವ ಇಚ್ಛೆ ಇರುತ್ತಿದ್ದರೆ ಉಪದೇಶ ಪಡೆಯಲು ಸಾಕಾಗುವಷ್ಟು ಆಯುಷ್ಯವನ್ನು ನಾವು ನಿಮಗೆ ಕೊಟ್ಟಿರಲಿಲ್ಲವೇ ನಿಮ್ಮ ಬಳಿಗೆ ಎಚ್ಚರಿಕೆ ಕೊಡುವವನು ಬಂದಿದ್ದನು ಈಗ ಸವೀರಿ ಅಕ್ರಮಿಗಳಿಗೆ ಇಲ್ಲಿ ಯಾರೂ ಸಹಾಯಕನಿಲ್ಲ ಎಂದು ಉತ್ತರಿಸಲಾಗುವುದು ನಿಶ್ಚಯವಾಗಿಯೂ ಅಲ್ಲಾಹು ಭೂಮಿ ಆಕಾಶಗಳ ಪ್ರತಿಯೊಂದು ರಹಸ್ಯವನ್ನು ಅರಿತಿರುತ್ತಾನೆ ಅವನು ಹೃದಯಗಳೊಳಗೆ ಅವಿತಿರುವ ರಹಸ್ಯವನ್ನೂ ಅರಿಯುತ್ತಾನೆ ನಿಮ್ಮನ್ನು ಭೂಮಿಯಲ್ಲಿ ಪ್ರತಿನಿಧಿಗಳಾಗಿ ಮಾಡಿದವನು ಅವನೇ ತಾನೆ ಇನ್ನು ಯಾರಾದರೂ ಸತ್ಯವನ್ನು ನಿಷೇಧಿಸಿದರೆ ಅವನ ನಿಷೇಧದ ಪಾತಕ ಅವನ ಮೇಲೆಯೇ ಇದೆ ಸತ್ಯ ನಿಷೇಧಿಗಳಿಗೆ ಅವರ ನಿರಾಕರಣೆಯಿಂದ ಅವರ ಪ್ರಭುವಿನ ಪ್ರಕೋಪವಲ್ಲದೆ ಇನ್ನೇನೂ ವೃದ್ಧಿಸುವುದಿಲ್ಲ ಸತ್ಯನಿಷೇಧಿಗಳಿಗೆ ಅವರ ನಿರಾಕರಣೆಯಿಂದ ಹಾನಿಯಲ್ಲೇ ಹೊರತು ಬೇರಾವುದರಲ್ಲೂ ವೃದ್ಧಿಯುಂಟಾಗುವುದಿಲ್ಲ ಪೈಗಂಬರರೆ ಇವರೊಡನೆ ಹೇಳಿರಿ ನೀವು ಅಲ್ಲಾಹನನ್ನು ಬಿಟ್ಟು ಪ್ರಾರ್ಥಿಸುತ್ತಿರುವ ನಿಮ್ಮ ಸಹಭಾಗಿಗಳನ್ನು ಎಂದಾದರೂ ಕಂಡಿದ್ದೀರಾ ಅವರ ಭೂಮಿಯಲ್ಲಿ ಏನನ್ನು ಸೃಷ್ಟಿಸಿದ್ದಾರೆ ಅಥವಾ ಆಕಾಶಗಳಲ್ಲಿ ಅವರ ಪಾಲು ಏನಿದೆ ಎಂಬುದನ್ನು ನನಗೆ ತೋರಿಸಿರಿ ಇದನ್ನು ಇವರು ತೋರಿಸಲಾರರೆಂದಾದರೆ ಇವರೊಡನೆ ಕೇಳಿರಿ ನಾವು ಅವರಿಗೆ ಯಾವುದೇ ದಾಖಲೆಯನ್ನು ಬರೆದುಕೊಟ್ಟಿದ್ದು ಅದರ ಆಧಾರದಲ್ಲಿ ಅವರು ತಮ್ಮ ಬಹುದೇವಾದಕ್ಕೆ ಸುಸ್ಪಷ್ಟ ಪುರಾವೆಯನ್ನು ಹೊಂದಿದ್ದಾರೆಯೇ ಇಲ್ಲ ವಾಸ್ತವದಲ್ಲಿ ಈ ಅಕ್ರಮಿಗಳು ಪರಸ್ಪರ ಮೋಸದ ಭರವಸೆಗಳನ್ನು ಮಾತ್ರ ನೀಡುತ್ತಲಿದ್ದಾರೆ ವಾಸ್ತವದಲ್ಲಿ ಭೂಮಿ ಆಕಾಶಗಳು ಸರಿದು ಹೋಗದಂತೆ ತಡೆದಿಟ್ಟಿರುವವನು ಅಲ್ಲಾಹನೇ ಅವು ಸರಿದು ಅಲ್ಲಾಹನ ಹೊರತು ಅವುಗಳನ್ನಾಧರಿಸುವವನು ಬೇರಾರೂ ಇಲ್ಲ ನಿಶ್ಚಯವಾಗಿಯೂ ಅಲ್ಲಾಹು ಅತ್ಯಂತ ಸಹನಶೀಲನೂ ಕ್ಷಮಾಶೀಲನೂ ಆಗಿರುತ್ತಾನೆ ಓರ್ವ ಎಚ್ಚರಿಕೆ ಕೊಡುವವನು ಇವರ ಬಳಿಗೆ ಬಂದು ಬಿಡುತ್ತಿದ್ದರೆ ಇವರು ಜಗತ್ತಿನ ಇತರೆಲ್ಲ ಜನಾಂಗಗಳಿಗಿಂತ ಹೆಚ್ಚು ಸನ್ಮಾರ್ಗಾಮಿಗಳಾಗುತ್ತಿದ್ದರೆಂದು ಇವರು ದೃಢವಾಗಿ ಅಲ್ಲಾಹನ ಆಣೆ ಹಾಕುತ್ತಾ ಹೇಳುತ್ತಿದ್ದರು ಆದರೆ ಎಚ್ಚರಿಕೆ ಕೊಡುವವನು ಇವರ ಬಳಿಗೆ ಬಂದಾಗ ಅವನ ಆಗಮನವು ಇವರಲ್ಲಿ ಸತ್ಯದ ಬಗ್ಗೆ ದ್ವೇಷದ ಹೊರತು ಇನ್ನಾವುದನ್ನೂ ವೃದ್ಧಿಸಲಿಲ್ಲ ಇವರು ಭೂಮಿಯಲ್ಲಿ ಇನ್ನಷ್ಟು ಹೆಚ್ಚು ಅತಿಕ್ರಮವೆಸಗತೊಡಗಿದರು ಮತ್ತು ಕುತಂತ್ರಗಳನ್ನು ಹೂಡತೊಡಗಿದರು ವಸ್ತುತಃ ಕುತಂತ್ರಗಳು ಅವುಗಳನ್ನು ಹೂಡುವವರನ್ನೇ ಅಧೋಗತಿಗೆ ಇಳಿಸಿಬಿಡುತ್ತವೆ ಇನ್ನೂ ಗತಜನಾಂಗಗಳೊಂದಿಗೆ ಅಲ್ಲಾಹನು ತೋರಿದ ಕಾರ್ಯನೀತಿ ಇವರೊಂದಿಗೂ ತೋರಬೇಕೆಂದು ಇವರು ನಿರೀಕ್ಷಿಸುತ್ತಿರುವರೆ ಹಾಗಿದ್ದರೆ ನೀವು ಅಲ್ಲಾಹನ ಕಾರ್ಯನೀತಿಯಲ್ಲಿ ಯಾವುದೇ ಬದಲಾವಣೆಯನ್ನು ಕಾಣಲಾರಿರಿ ಮತ್ತು ಯಾವುದೇ ಶಕ್ತಿಯು ಅಲ್ಲಾಹನ ಕಾರ್ಯನೀತಿಯನ್ನು ಅದರ ನಿಶ್ಚಿತ ಪಥದಿಂದ ಬದಲಾಯಿಸಬಲ್ಲುದೆಂಬುದನ್ನು ನೀವು ಕಾಣಲಾರಿರಿ ಇವರಿಗಿಂತ ಮುಂಚೆ ಗತಿಸಿದವರ ಪರಿಣಾಮವೇನಾಯಿತೆಂದು ಕಂಡುಕೊಳ್ಳಲು ಇವರು ಭೂಮಿಯ ಮೇಲೆಂದು ಸಂಚರಿಸಲಿಲ್ಲವೆ ಅವರು ಇವರಿಗಿಂತ ಅಧಿಕ ಬಲಶಾಲಿಗಳಾಗಿದ್ದರು ಆಕಾಶಗಳಲ್ಲಾಗಲಿ ಭೂಮಿಯಲ್ಲಾಗಲಿ ಅಲ್ಲಾಹನನ್ನು ಸೋಲಿಸಬಲ್ಲ ಯಾವ ಶಕ್ತಿಯೂ ಇಲ್ಲ ಅವನು ಸರ್ವವನ್ನೂ ಬಲ್ಲವನು ಮತ್ತು ಸರ್ವಶಕ್ತನು ಅವನು ಜನರನ್ನು ಅವರು ಮಾಡಿದ ದುಷ್ಕರ್ಮಗಳಿಗಾಗಿ ಹಿಡಿಯುತ್ತಿದ್ದರೆ ಭೂಮಿಯ ಮೇಲೆ ಒಂದು ಜೀವಿಯನ್ನೂ ಜೀವಂತ ಬಿಡುತ್ತಿರಲಿಲ್ಲ ಆದರೆ ಅವನು ಅವರಿಗೆ ಒಂದು ನಿಶ್ಚಿತ ಸಮಯದವರೆಗೆ ಕಾಲಾವಕಾಶ ಕೊಡುತ್ತಿದ್ದಾನೆ ಅನಂತರ ಅವರ ನಿಶ್ಚಿತ ಕಾಲ ಬಂದಾಗ ಅಲ್ಲಾಹು ತನ್ನ ದಾಸರನ್ನು ನೋಡಿಕೊಳ್ಳುವನು